ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ನಾದರದಿ ಕೇಳುವುದು ಆದರದಿ ಕೇಳುವುದು ಇದುವರೆಗೆ ಭೋಕ್ತರು ಭೋಜ್ಯ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳನ್ನೆಲ್ಲ ತಿಳಿಸಿಕೊಟ್ಟು ಭಗವಂತ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಆ ಕೋಶಗಳಲ್ಲಿ ಎಷ್ಟೆಷ್ಟು ಭಗವದ್ ರೂಪಗಳಿಂದ ಆ ಜೀವನನ ಕೋಶ ರಕ್ಷ ಕೋಶದ ರಕ್ಷಣೆಯನ್ನು ಮಾಡ್ತಾನೆ ಪರಮಾತ್ಮ ಅಂತೆಲ್ಲ ತಿಳಿಸಿದ್ರು ಈಗ ಉಣ್ತಕ್ಕಂಥ ಪ್ರತಿಯೊಂದು ಪದಾರ್ಥವನ್ನು ಭೋಜನ ಅಂತ ಹೇಳಿದ್ರೆ ಕೇವಲ ಅನ್ನ ಇತ್ಯಾದಿ ಮಾತ್ರ ಅಲ್ಲ ಯಾವ್ಯಾವ ಇಂದ್ರಿಯಗಳಿಂದ ಯಾವ್ಯಾವ ಪದಾರ್ಥವನ್ನು ಭೋಗ ಮಾಡ್ತೀವೋ ಅದೆಲ್ಲವನ್ನು ಕೂಡ ಭಗವಂತನಿಗೆ ಅನ್ನ ಅಂತ ಸಮರ್ಪಣೆ ಮಾಡಬೇಕು ಮೊದಲಿಗೆ ಸಮರ್ಪಣೆ ಮಾಡೋದನ್ನು ಪ್ರಾರಬ್ಧ ಕರ್ಮವಶಾತೋ ಅಥವಾ ಜ್ಞಾನ ಇಲ್ಲ ಅಜ್ಞಾತ ಅಜ್ಞಾನದಿಂದ ಅದನ್ನು ಗೊತ್ತಿಲ್ಲದೆ ಮರೆತರೂ ಕೂಡ ಉಣುತು ಉಣುತ ಮೈ ಮರೆದು ಆಮೇಲಾದರೂ ಕೃಷ್ಣಾರ್ಪಣ ಅಂಥೇಳಿ ಭಗವಂತನಿಗೆ ಅರ್ಪಣೆ ಮಾಡಿದರೂ ಕೂಡ ಕ್ಷಮಾಸಮುದನಾಗಿರ್ತಕ್ಕಂಥ ಭಗವಂತ ಅದನ್ನು ಸ್ವೀಕಾರ ಮಾಡಿ ಪರಮಾನುಗ್ರಹ ಮಾಡ್ತಾನೆ ಅಂತ ಇಲ್ಲಿ ತಿಳಿಸ್ತಾರೆ ಗಣನೆ ಇಲ್ಲದ ಪರಮ ಸದ್ಗುಣ ಗಣಂಗಳ ಲೇಷ ಲೇಷಕ್ಕೆ ಏಣೆ ಅಬ್ಜಭವ ಶಕ್ರಾದಿಗಳ ಸುಖವು ಉಣುತುಣುತ ಮೈ ಮರೆದು ಕೃಷ್ಣ ಅರ್ಪಣವನಲು ಕೈ ಕೊಂಬನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಬಂದದಲ್ಲಿ ಪರಮಾತ್ಮನ ಸುಖ ಗಣನೆಯಿಲ್ಲದ ಸುಖ ಅಂಥೇಳಿ ಅಗಣಿತ ಮೇದಿನಿ ಪರಮಾ ಒಂಬು ಕಣಂಗಳ ಐದು ಬಹುದು ಪರಿಗಣತಿಯನು ಮಾಧವನ ಆನಂದಾದಿ ಗುಣಂಗಳ ನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳದು ದೈತೆಯಂತ ಪರಮಾತ್ಮ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ ಅವನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅನಾದಿ ಕಾಲದಿಂದ ವೇದಗಳು ಲಕ್ಷ್ಮೀದೇವಿ ಬ್ರಹ್ಮದೇವರು ಎಲ್ಲರೂ ಒಟ್ಟಾಗಿ ಸೇರಿದರೆ ಒಂದು ಗುಣವನ್ನು ಕೂಡ ಸಕಲನ ಪರಿಪೂರ್ಣವಾಗಿ ಎಣಿಸ್ಲಿಕ್ಕಾಗಿಲ್ಲ ಆದ್ದರಿಂದ ಪರಮಾತ್ಮನ ಗುಣಗಳೇ ಇಷ್ಟು ಅಂದರೆ ಅಗಣಿತ ಗಣನೆಯಿಲ್ಲದ ಪರಮ ಸುಖ ಅನ್ನೋದು ಇಷ್ಟು ಅಂತ ಸಾಧ್ಯ ಇಲ್ಲ ಹಂಗಾರೆ ಉಳಿದ ಲಕ್ಷ್ಮಿ ಬ್ರಹ್ಮಾದಿಗಳ ಗುಣ ಹೇಗಿದೆ ಅಂತ ಕೇಳಿದ್ರೆ ರಮ ಅಬ್ಜವ ಶಕ್ರಾದಿಗಳ ಸುಖವು ಪರಮಾತ್ಮ ಸರ್ವೋತ್ತಮ ಆದರೆ ಪರಮಾತ್ಮನ ನಂತರದ ಸ್ಥಾನ ಕಕ್ಷೆಯಲ್ಲಿ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀ ಈ ರಮಾ ಬ್ರಹ್ಮಾದಿಗಳ ಸುಖ ಜ್ಞಾನ ಆನಂದಾದಿ ಎಲ್ಲ ಗುಣಗಳು ಕೂಡ ನಮ್ಮ ಸುಖಕ್ಕೆ ಹೋಲಿಸಿದ್ರೆ ಅಪರಿಮಿತವಾಗಿರ್ತಕ್ಕಂಥದ್ದು ಪರಮಾತ್ಮನಿಗಿಂತ ಅನಂತ ಗುಣಗಳು ಕಡಿಮೆ ಜೀವರು ಅಲ್ಪಶಕ್ತಿ ಅಸರ್ವಜ್ಞತ್ವ ಅಸ್ವಾತಂತ್ರ್ಯ ಈ ಎಲ್ಲ ದೋಷಗಳಿಂದ ಇರ್ತಕ್ಕಂಥದ್ದು ಆ ಜೀವರ ಸುಖವು ಸಾಮಾನ್ಯ ಜೀವರ ಸುಖವೂ ಕೂಡ ಅಲ್ಪ ಆದರೆ ಲಕ್ಷ್ಮೀ ಬ್ರಹ್ಮಾದಿಗಳು ಜೀವರಿಗೆ ಸಾಮಾನ್ಯ ಜೀವರಿಗೆ ಹೋಲಿಸಿದಾಗ ಅಸರ್ವಜ್ಞರು ಪೂರ್ಣ ಅವರಿಗಿಂತ ಉತ್ಕೃಷ್ಟವಾಗಿರ್ತಕ್ಕಂಥ ಗಣನೆ ಇಲ್ಲದ ಪರಮ ಸುಖ ಇರತಕ್ಕಂಥದ್ದು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಆದರೂ ಲಕ್ಷ್ಮಿ ಬ್ರಹ್ಮಾದಿಗಳ ಈ ಬಲ ಜ್ಞಾನ ಆನಂದಾದಿಗಳನ್ನ ಆನಂದಾದಿಗಳನ್ನು ಭಗವಂತನಿಗೆ ಹೋಲಿಸಿದ್ರೆ ಒಂದು ದೊಡ್ಡ ಸಮುದ್ರದ ಮುಂದೆ ಒಂದು ಹನಿ ನೀರಿದ್ದರೆ ಅದಕ್ಕಿಂತ ಕಡಿಮೆ ಇಲ್ಲಿ ರಮ ಅಬ್ಜಭವ ಶಕ್ರಾದಿಗಳ ಸುಖವು ಅಂತ ದಾಸುರೆಯಲ್ಲಿ ಪ್ರಯೋಗವನ್ನು ಮಾಡ್ತಾರೆ ಅಬ್ಜಭವ ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮ ಪರಮಾತ್ಮನ ನಾಭಿಕಮಲದಿಂದ ಸೃಷ್ಟಿಗೆ ಬಂದಿರತಕ್ಕಂಥವನು ಶಂಕ್ರಾದಿಗಳು ಅಂತಾದರೆ ಇಂದ್ರಾದಿ ದೇವತೆಗಳು ಅಂತ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಬ್ರಹ್ಮದೇವ್ರನ್ನ ಹೇಳಿದ್ರು ರುದ್ರದೇವರನ್ನ ಹೇಳಿದ್ರು ಅಲ್ಲ ಇಂದ್ರದೇವರನ್ನು ಹೇಳಿದ್ರು ಆದರೆ ರುದ್ರದೇವರ ಉಲ್ಲೇಖನೇ ಮಾಡಿಲ್ಲ ಇಲ್ಲಿ ಅಂತ ಬಹುಶಃ ಆ ರುದ್ರಾದಿಗಳ ಸುಖ ಅನ್ನೋದು ಹೇಗೆ ಊಹೆ ಮಾಡಬೇಕು ಅಂತಂದರೆ ಅಲ್ಲಿ ಅಬ್ಚಭಾವ ಅಂಥೇಳಿ ಬ್ರಹ್ಮದೇವರನ್ನು ಹೇಳಿದಾಗ ಉಪಲಕ್ಷಣ ದೇವರು, ಸರಸ್ವತಿ ಭಾರತೀಯರು ಮಕ್ಕಳಾಗಿರ್ತಕ್ಕಂಥ ಗರುಡ ಶೇಷ ರುದ್ರ ಪಾರ್ವತಿ ವಾರುಣಿ ಸೌಪರ್ಣಿ ಆ ಪರಿವಾರ ಎಲ್ಲವನ್ನು ಕೂಡ ಅಲ್ಲಿ ಗಣನೆ ಮಾಡ್ಕೋಬೇಕು ಇದು ಒಂದು ರೀತಿಯಾಗಿ ಅಥವಾ ಅಲ್ಲಿ ಅಬ್ಜವ ಶಕ್ರ ಆದಿಗಳ ಅಂತ ಹೇಳಿದಾಗ ಶಕ್ರ ಅನ್ನೋ ಶಬ್ದದಿಂದಲೇ ಇವ್ರನ್ನೂ ಕೂಡ ಹೇಳಿಕ್ಕೆ ಬರ್ತಾ ಇದೆ ಶಕ್ರನಿಗೆ ಯಾರು ಆದಿಯೋ ಅವರು ಶಕ್ರನಿಗೆ ಆದಿ ಅಂದರೆ ಅವರಿಗಿಂತ ಮೇಲಿನವರಾಗಿರ್ತಕ್ಕಂಥ ರುದ್ರಾದಿ ದೇವತೆಗಳು ಮತ್ತು ಶಕ್ರನಿಂದ ಪ್ರಾರಂಭ ಮಾಡಿ ಎಲ್ಲ ದೇವತೆಗಳು ಈ ರೀತಿಯಾಗೂ ಕೂಡ ಹೇಳಿದಾಗ ರುದ್ರಾದಿಗಳನ್ನು ದಾಸರು ಬಿಟ್ಟಿಲ್ಲ ಶಕ್ರಾದಿ ಅನ್ನೋ ಪದದಿಂದಲೇ ರುದ್ರಾದಿ ಅಂದರೆ ಗರುಡ ಶೇಷ ರುದ್ರ ಸೌಪರ್ಣೆ ವಾರುಣೆ ಪಾರ್ವತಿ ಈ ರೀತಿಯಾಗಿ ಅವರ ಕಕ್ಷೆಯನ್ನು ಅಬ್ಜ ಭವ ಅಂತ ಹೇಳಿದಾಗ ಪರಶುಕ್ಲತ್ರಯರಲ್ಲಿ ಸೇರಿರ್ತಕ್ಕಂಥ ಬ್ರಹ್ಮನ ಜೊತೆಗೆ ವಾಯು ಸರಸ್ವತಿ ಭಾರತೀಯರನ್ನು ಕೂಡ ಪರಿಗಣನೆ ಮಾಡಿದರೆ ಎಲ್ಲ ದೇವತೆಗಳ ವಿಚಾರವನ್ನು ತಿಳಿಸ್ದಂಗೆ ಆಗತ್ತೆ ಇದು ಒಂದು ರೀತಿ ಅಥವಾ ಅಬ್ಜ ಭವ ಅಂತಿದೆಯಲ್ಲ ಅಭವ ಭವ ಅನ್ನೋದನ್ನು ಮತ್ತೊಂದು ಸಲ ಆವೃತ್ತಿ ಮಾಡಿಕೊಂಡು ಅದ್ಯಾಹಾರ ಮಾಡಿಕೊಂಡು ಭವ ಅಂದರೆ ರುದ್ರದೇವರು ಅಂತ ಅಬ್ಜ ಅಂದರೆ ಅಬ್ಜ ಅಂದರೆ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಇಲ್ಲಿ ಅಬ್ಜ ಅಂದರೆ ಅಬ್ಜ ಅಂತಂದರೆ ಸಮಾನೇ ಲೋಪ ಅಂತ ಒಂದು ಪಣಿನಿ ಸೂತ್ರ ವ್ಯಾಕರಣ ಆ ನಿಯಮದಂತೆ ಒಂದು ಜಕಾರ ಲೋಪ ಆಗಿದೆ ಅಂತ ತೊಗೊಂಡ್ರೆ ಅಬ್ಜ ಶಬ್ದದಿಂದಲೇ ಬ್ರಹ್ಮ ಭವ ಶಬ್ದದಿಂದ ರುದ್ರರನ್ನು ದಾಸರು ಹೇಳಿದ್ದಾರೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳೋಕ್ಕೆ ಬರ್ತಾ ಇದೆ ಜಗನ್ನಾಥದಾಸರ ಜೀವನ ಚರಿತ್ರೆಯಲ್ಲೇ ನಾವು ಕೇಳಿದ್ದೀವಿ ಸಂಸ್ಕೃತ ಕನ್ನಡ ಮೊದಲಾದ ಎಲ್ಲ ಭಾಷೆಗಳಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿದವರು ಜಗನ್ನಾಥದಾಸರು ಅಂತ ಆದ್ದರಿಂದ ಇಲ್ಲಿ ಜಕಾರವನ್ನು ಲೋಪ ಮಾಡಿದರೆ ಸಮಾನೆ ಲೋಪ ಅನ್ನೋ ಸೂತ್ರದಂತೆ ಅಬ್ಜ ಅನ್ನೋ ಶಬ್ದದಿಂದಲೇ ಬ್ರಹ್ಮ ಭವ ಶಬ್ದದಿಂದ ರುದ್ರರು ಅಂತ ಬ್ರಹ್ಮ ಅಂದರೆ ಉಪಲಕ್ಷಣೆಯ ವಾಯುದೇವರು ಸರಸ್ವತಿ ಭಾರತಿ ಭವ ಶಬ್ದಿಂದ ಗರುಡ ಶೇಷ ರುದ್ರ ಸೌಪರ್ಣಿ ವರುಣಿ ಪಾರ್ವತಿ ಈ ರೀತಿಯಾಗಿ ಎಲ್ಲರನ್ನು ತಗೊಳ್ಳಿಕ್ ಬರ್ತಾ ಇದೆ ಅಂತ ಹೀಗೆ ಅದ್ಭುತವಾಗಿರ್ತಕ್ಕಂಥ ಪಾಂಡಿತ್ಯ ಇದ್ದಿದ್ರಿಂದನೇ ಈ ರೀತಿಯಾಗಿ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಸಾಮಾನ್ಯರಿಗೆ ಇದನ್ನು ಊಹೆ ಮಾಡೋದು ಕೂಡ ಸಾಧ್ಯ ಇಲ್ಲ ಈ ರಮಾಬ್ಜಭವ ಶಕ್ರಾದಿಗಳ ಸುಖ ಹೇಗಿದೆ ಅಂದರೆ ಲೇಷ ಲೇಷಕ್ಕೆ ಎಣೆ ಎನಿಸೋದು ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳ ಬಲ ಜ್ಞಾನ ಆನಂದ ಮೊದಲಾಗಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಅಪರಿಮಿತವಾಗಿದ್ದರೂ ಕೂಡ ಪರಸ್ಪರ ಅದನ್ನು ಗಣನೆ ಮಾಡ್ತಾ ಹೋದರೆ ಹೋಲಿಕೆ ಮಾಡಿ ಗಣನೆ ಮಾಡ್ತಾ ಹೋದರೆ ಇಂತಿಷ್ಟೆ ಅಂತ ನಿಖರವಾಗಿ ಹೇಳಲಿಕ್ಕೆ ಬರ್ತಾ ಇದೆ ಪರಿಮಿತ ಅಂದರೆ ಗಣನೆ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಅದೇ ಮಾಧವನ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಗಣಿತ ಈ ರೀತಿಯಾಗಿ ಪರಮಾತ್ಮ ಅಪರಿಮಿತ ಗುಣವುಳ್ಳವನು ಅಂತ ತಿಳ್ಕೊಂಡ್ರೆ ಅದೇ ಒಂದು ಗುಣ ಚಿಂತನೆ ಆದಂಗೆ ಆಯಿತು ಅದು ಫಲವಿದು ಬಾಳೋದಕ್ಕೆ ಜೀವನದ ಸಾರ್ಥಕತೆ ಅನ್ನೋದಾಯಿತು ಅದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ಇಂದ್ರನ ಸುಖಕ್ಕಿಂತ ಫಲ ಜ್ಞಾನಾದಿ ಗುಣಗಳಿಗಿಂತ ರುದ್ರದೇವರ ಸುಖ ನೂರು ಪಟ್ಟು ಜಾಸ್ತಿ ಅದಕ್ಕಿಂತ ನೂರು ಪಾಲು ಬ್ರಹ್ಮದೇವರ ಸುಖ ಅಂತ ಅದಕ್ಕಿಂತ ಕೋಟಿಪಾಲು ಪಾಲು ಈ ಬ್ರಹ್ಮಾದಿಗಳಿಗಿಂತ ಕೋಟಿ ಹೆಚ್ಚಿನ ಬಲ ಜ್ಞಾನಾದಿ ಗುಣಗಳನ್ನು ಹೊಂದಿರತಕ್ಕಂಥವಳು ಲಕ್ಷ್ಮೀದೇವಿ ಅಂತ ಈ ರೀತಿಯಾಗಿ ಈ ದೇವತೆಗಳ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳ ಗುಣವನ್ನು ಇಂತಿಷ್ಟು ಅಂತ ಗಣನೆ ಮಾಡಲಿಕ್ಕಾದ್ರೂ ಬರ್ತಾಯಿದೆ ಆದರೆ ಲಕ್ಷ್ಮೀ ದೇವಿಯರ ಸುಖವನ್ನು ಪರಮಾ ಬಲ ಜ್ಞಾನಾದಿಗುಣಗಳನ್ನು ಪರಮಾತ್ಮನ ಬಲ ಜ್ಞಾನಾದಿಗುಣಗಳೊಂದಿಗೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ ಅದನ್ನೇ ಉಪನಿಷತ್ತು ಹೇಳ್ತಾ ಇದೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಭಿಬೇತಿ ಕುತಶ್ಚನ ಅಂತ ಭಗವಂತನ ಜ್ಞಾನ ಆನಂದ ಬಲ ಸುಖ ಎಲ್ಲೇ ಇದೆಯಲ್ಲ ಅದರ ಒಂದು ಲವಲೇಶವನ್ನು ತೆಗೆದುಕೊಂಡ್ರೂ ಕೂಡ ಅದು ಅಪರಿಮಿತವಾಗಿರ್ತಕ್ಕಂಥದ್ದು ಅದನ್ನು ಚಿಂತನೆ ಮಾಡೋದು ಸಾಧ್ಯ ಇಲ್ಲ ವಾಂಗಯವಾಗಿ ಅದನ್ನು ಸ್ತೋತ್ರ ಮಾಡೋದು ಕೂಡ ಸಾಧ್ಯ ಇಲ್ಲ ಅಷ್ಟು ಅಪರಿಮಿತವಾಗಿರ್ತಕ್ಕಂಥದ್ದು ಅದಕ್ಕೆ ಉಪನಿಷತ್ತು ಹೇಳುತ್ತೆ ಪೂರ್ಣವಧ ಪೂರ್ಣಮೇಧ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪರಮಾತ್ಮನ ಪ್ರತಿಯೊಂದು ರೂಪವೂ ಕೂಡ ಪೂರ್ಣ ಅದು ಮೂಲ ರೂಪ ಅವತಾರ ರೂಪಗಳಿರಲಿ ಅದೆಲ್ಲವೂ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಪರಿಮಿತವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಅಣುವಿನಲ್ಲಿ ಅಣುವಾಗಿ ಇರ್ತಾನೆ ಅಂತ ಇಂದೆಲ್ಲ ಹೇಳ್ತಾ ಬಂದಿದ್ದೇವೆ ಜೀವನ ಶರೀರನೇ ಅಣು ಒಂದು ಡಿವೈಡೆಡ್ ಇದ್ದರೆ ಎಷ್ಟು ಕೂದರೆ ಕೂದರು ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಜೀವನ ಹೃದಯ ಕಮಲದಲ್ಲಿ ಪರಮಾತ್ಮ ಅಣುವಿಗಿಂತ ಅಣುವಾಗಿ ಇರ್ತಾನೆ ಅಂತಹ ಅಣು ಶರೀರವೂ ಕೂಡ ಪರಿಪೂರ್ಣವಾಗಿರ್ತಂತ ಹಾಗೆ ಭಗವಂತ ಜೀವನ ಶರೀರದಲ್ಲಿ ಅನಂತ ರೂಪಗಳಿಂದ ಇದ್ದರೂ ಅದೇ ರೀತಿಯಾಗಿ ಅಣುವಿನಲ್ಲಿ ಅಣುವಿಗಿಂತ ಸೂಕ್ಷ್ಮವಾಗಿ ಇದ್ದರೂ ಕೂಡ ಎಲ್ಲ ಕಡೆ ಪರಿಪೂರ್ಣನೇ ಭಗವಂತ ಅವನ ಗುಣಗಳನ್ನು ಎಣಿಸೋದು ಸಾಧ್ಯ ಇಲ್ಲ ಶಕ್ತ ಇಲ್ಲ ಯಾಕೆಂದರೆ ಅಪರಿಮಿತ ಅಂತ ಅಂತಹ ಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಂದ ಹೊರಟು ಬರ್ತಕ್ಕಂಥ ಅವನ ಅಂಶವೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥದ್ದು ಅಪರಿಮಿತವೇ ಆಗಿರ್ತೇವೆ ಅಪರಿಮಿತನಿಂದ ಅಪರಿಮಿತವೇ ಹೊರಗೆ ಬರುತ್ತೆ ಹೊರತು ಪರಿಮಿತ ಅಂತ ಯಾವ ಹಂತದಲ್ಲೂ ಕೂಡ ಪರಮಾತ್ಮನ ಗುಣಗಳನ್ನು ಎಣಿಸೋದು ಸಾಧ್ಯವೇ ಇಲ್ಲ ಅಂತ ಉಪನಿಷತ್ತು ಹೇಳತ್ತೆ ಆದ್ದರಿಂದ ರಮಾ ಬ್ರಹ್ಮಾದಿಗಳ ಸುಖ ಭಗವಂತನ ಸುಖದ ಲವಲೇಶಕ್ಕೂ ಕೂಡ ಹೋಲಿಕೆ ಮಾಡೋದು ಸರ್ವತಾ ಸಾಧ್ಯ ಇಲ್ಲ ಅಕಸ್ಮಾತ್ ಹಾಗೆ ಹೋಲಿಕೆ ಮಾಡಲಿಕ್ಕೆ ಬಂದಿತ್ತು ಅಂತಾದರೆ ನಿರುಪಮಮಾ ಅಂತ ಹೇಳಿ ತಿರಲಿಲ್ಲ ಉಪಮಾ ಉಪಮೆ ಕೊಡಲಿಕ್ಕೆ ಇನ್ನೊಬ್ಬರು ಇದ್ದಾರೆ ಅಂತ ಹೇಳಿಕ್ಕೆ ಬರ್ತಾಯಿತ್ತು ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಆದರೆ ಭಗವಂತ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ನಿರೂಪಮ ಅವನ ಜ್ಞಾನ ಬಲ ಆನಂದಿ ಯಾವ ಗುಣಗಳನ್ನು ಕೂಡ ಸರ್ವತಃ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬರೀ ಈ ಕಲ್ಪದಲ್ಲಿ ಮಾತ್ರ ಅಲ್ಲ ಹಿಂದೆ ಮುಂದೆ ಎಂದೆಂದಿಗೋ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಅವನೇ ಅವನಿಗೆ ಸಮ ಹೊರತು ಅವನಿಗೆ ವಸ್ತು ಆಗಲಿ ವ್ಯಕ್ತಿ ಆಗಲಿ ಸರ್ವತಾ ಇಲ್ಲ ಇಷ್ಟೆಲ್ಲ ವೈಭವ ಇದ್ದರೂ ಕೂಡ ಪರಮಾತ್ಮ ಆ ಜೀವ ಆಗಿರ್ತಕ್ಕಂಥವನು ಅರ್ಭಕ ಅಂದರೆ ಶಿಶುವಿನಂತೆ ಪರಮಾತ್ಮನಿಗೆ ಅಜ್ಞಾನ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಅಲ್ಪ ಆಯುಸ್ಸು ಎಲ್ಲ ರೀತಿಯಾಗಿರ್ತಕ್ಕಂಥ ದೋಷಪೂರಿತನಾಗಿರ್ತಕ್ಕಂಥವನು ಜೀವ ಅಂತಹ ಜೀವ ಉಣುತುಣುತ ಮೈ ಮರೆದು ಕೃಷ್ಣ ಅರ್ಪಣವೆನಲು ಅವನು ಮೊದಲಿಗೆ ಭೋಜನವನ್ನು ಸಮರ್ಪಿಸಿ ಭೋಜನವನ್ನು ಮಾಡಬೇಕು ಭಗವಂತನಿಗೆ ಸಮರ್ಪಣೆ ಮಾಡಿ ಹಾಗೆ ಮಾಡದೆ ಉಣು ತುಣತ ಮೈಮರೆದು ಭೋಜನದಲ್ಲಿ ತಲೀಲನಾಗಿ ಪರವಶನಾಗಿ ಮರೆತು ಆಮೇಲೆ ಅವನು ಅದನ್ನು ಅರ್ಪಣೆ ಮಾಡಿದರೂ ಕೂಡ ಅರ್ಪಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡೂ ಶಿಶು ಹೇಗೆ ತನಗೆ ಹೊಟ್ಟೆ ತುಂಬಿಸಿ ಅಮ್ಮ ಊಟ ಕೂತಿರ್ತಾಳೆ ಮತ್ತೆ ಬಂದು ಕೈ ಒಡ್ಡತ್ತೆ ಬಾಯ ಆ ಮಾಡತ್ತಲ್ಲ ಹಾಗೆ ಭಗವಂತ ತಾನು ಶಿಶುವಿನಂತೆ ಶಿಶು ಹೇಗೆ ತಾಯಿ ಹತ್ತಿರ ಭೋಜನವನ್ನು ಸ್ವೀಕಾರ ಮಾಡಲಿಕ್ಕೆ ಬರತ್ತೋ ಹಾಗೆ ಆ ಭಕ್ತರು ಊಟ ಮಾಡಿ ಅರ್ಥ ಊಟ ಆದಮೇಲೆ ಆಗ ಭಗವಂತನ ನಾಮಸ್ಮರಣೆ ಬಂದು ಆಗ ಕೃಷ್ಣ ಅರ್ಪಣ ಅಂತಂದರೂ ಕೂಡ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ನಾವು ಉಂಟಕ್ಕಂಥ ಅನ್ನದಿಂದ ತತ್ಕಾಲದಲ್ಲಿ ಸುಖ ಮತ್ತೆ ಹಶು ಈಗ ಇನ್ನೂ ಊಟ ಮಾಡಿದ್ದೀವಿ ಹೊಟ್ಟೆ ತುಂಬಿ ಹೋಗಿದೆ ಇನ್ನೊಂದು ಲೋಟ ನೀರು ಇಡಿಸಲ್ಲ ಅಂತ ಹೇಳ್ತೀವಿ ಆಮೇಲೆ ಅರ್ಧ ಗಂಟೆ ಕೇಳಿದ್ರೆ ಇಲ್ಲ ಯಾಕೋ ಹಶ್ವಾಗ್ತಾ ಇದೆ ಅಂತ ಜೀವ ಹೇಳ್ತಕ್ಕಂಥವನು ಮತ್ತೆ ಉಣ್ತೀವಿ ಹೀಗೆ ಮತ್ತೆ ಮತ್ತೆ ಮತ್ತೆ ಮತ್ತೆ ಕೂಡ ಆ ಸುಖ ಅನ್ನೋದು ಅಲ್ಪವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಆದರೆ ಪರಮಾತ್ಮ ಅವನ ಆನಂದ ಈ ನಮ್ಮ ಅಲ್ಪ ಕ್ಷಣಿಕವಾಗಿರ್ತಕ್ಕಂಥ ಅನ್ನದ ಸುಖವನ್ನು ಬೇಯಿಸ್ತಾನ ಅಂತಂದರೆ ಸರ್ವತಾ ಇಲ್ಲ ಆದರೆ ಅವನು ನಿತ್ಯ ತುತ್ತ ನಿತ್ಯ ಸುಖಮಯನಾಗಿರ್ತಕ್ಕಂಥವನು ಯಾಕೆ ಅಪೇಕ್ಷೆ ಪಡ್ತಾನೆ ಅಂದರೆ ಜೀವರನ್ನು ಉದ್ಧಾರ ಮಾಡಲಿಕ್ಕಾಗಿ ಭಗವಂತ ಭಕ್ತಿಯಿಂದ ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಅಪರಿಮಿತ ಸುಖಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಗೆ ಜೀವ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂತ ಭಕ್ತಿಯಿಂದ ಹೇಳ್ದ ಅಂತ ಮೆಚ್ಚಿ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಅದು ನಮಗಾಗೆ ಹೊರತೋ ಭಗವಂತನಿಗೆ ನಮ್ಮಿಂದ ಏನೂ ಆಗಬೇಕಾದ್ದಿಲ್ಲ ಅಷ್ಟೇ ಅಲ್ಲ ಅವನಿಗೆ ಬೇಕಾದ್ದನ್ನು ನೀಡುವಂಥ ಸಾಮರ್ಥ್ಯ ನಮ್ಮ ಹತ್ರ ಇಲ್ಲವೇ ಇಲ್ಲ ನಾವು ನೀಡ್ತಕ್ಕಂಥ ಅಶುದ್ಧವಾಗಿರ್ತಕ್ಕಂಥ ನೀರಸವಾಗಿರ್ತಕ್ಕಂಥ ಅನ್ನ ಆ ಅನ್ನವನ್ನು ಧಾನ್ಯದ ಸ್ಥಿತಿಯೂ ಅದೇ ನಾವು ಅದನ್ನು ಪಾಕ ಮಾಡಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳನ್ನು ಮಾಡಿ ಅದನ್ನು ತಯಾರು ಮಾಡಿರ್ತೀವಿ ಮೊದಲಿಗೆ ಮಾಡತಕ್ಕಂಥದ್ದೇ ಹರಿವಿಸ್ಮರಣೆ ಅದೇ ದೊಡ್ಡ ದೋಷ ಹರಿ ಸ್ಮರಣಾ ಸಹಿತವಾಗಿ ಯಾವುದನ್ನೇ ಮಾಡಬೇಕಾಗಿತ್ತೋ ಆ ಭಗವಂತ ಇಷ್ಟೆಲ್ಲ ನಮಗೆ ಉಪಕಾರ ಮಾಡಿರ್ತಕ್ಕಂಥ ಭಗವಂತನನ್ನೇ ಮರೆತು ನಾವೇ ನಾವೇ ಅಡುಗೆ ಮಾಡಿದ್ವಿ ಅಂತ ಪಾಕ ಶೀತ ಮಾಡಿದ್ದೇವೆ ಅಂತ ಅದನ್ನು ಅರ್ಪಣೆ ಮಾಡೋದನ್ನು ಮರಿತೀವಿ ಆಮೇಲೆ ಅರ್ಧ ಊಟ ಆದಮೇಲೆ ಆ ಭಗವಂತನ ನೆನಪು ಬರುತ್ತೆ ಆಗ ಅದನ್ನು ಅರ್ಪಣೆ ಮಾಡ್ತೀವಿ ಇಷ್ಟೆಲ್ಲ ದೋಷಗಳನ್ನು ನಾವು ಮಾಡಿದರೂ ಕೂಡ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ಶಿಶುವಿನಂತೆ ಶಿಶು ಹೇಗೆ ತಾಯಿ ಭೋಜನ ಮಾಡ್ತಾ ಇದ್ದಾಗ ಸ್ವೀಕಾರ ಮಾಡಲಿಕ್ಕೆ ಮತ್ತೆ ಬರ್ತದ ಹೊಟ್ಟೆ ತುಂಬಿದ್ರು ಕೂಡ ಹಾಗೆ ನಿತ್ಯ ತೃಪ್ತನಾಗಿರ್ತಕ್ಕಂಥ ಭಗವಂತ ತನಗೆ ಬೇಕಾಗದೇ ಇದ್ದರೂ ಕೂಡ ಜೀವರ ಮೇಲೆ ಕಾರುಣ್ಯದಿಂದ ಅವರನ್ನು ಅನುಗ್ರಹ ಮಾಡಲಿಕ್ಕಾಗಿ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಆದ್ದರಿಂದ ದೋಷವನ್ನು ಮರೆಬಿಡು ಇಷ್ಟೆಲ್ಲ ದೋಷಗಳು ಇದೆಲ್ಲ ಅಜ್ಞಾತ ಅಂದರೆ ಗೊತ್ತಿಲ್ಲದೇ ಮಾಡಿದ್ದಲ್ಲ ಆ ಸಮಯದಲ್ಲಿ ಗೊತ್ತಿಲ್ಲ ಅಷ್ಟೆ ನಮಗೆ ಹೇಳ ಏನನ್ನು ನೀನು ಭೋಗ ಮಾಡಬೇಕು ಅಂತ ಅಪೇಕ್ಷೆ ಆ ಭೋಗ ಪದಾರ್ಥಗಳ ಸೃಷ್ಟಿಯಲ್ಲಿ ಭಗವಂತನ ಅಚಿಂತೆ ಅದ್ಭುತ ಮಹಿಮೆಗಳನ್ನು ಚಿಂತನೆ ಮಾಡು ಆ ಭೋಗ ಪದಾರ್ಥಗಳು ನಿನಗೆ ಪ್ರಾಪ್ತಿಯಾಗುವಲ್ಲಿ ಭಗವಂತನ ಕಾರುಣ್ಯ ಇದೆ ಅಂತ ಮಹಿಮೆಯನ್ನು ಚಿಂತನೆ ಮಾಡು ಆ ಪದಾರ್ಥ ಭೋಗದಿಂದ ನಿನಗೆ ಸುಖ ಬಂದಿದೆ ಅಂತಾದರೆ ಆ ಸುಖ ಸಾಧನಕ್ಕೆ ಸಿದ್ಧಿ ಆನಂದ ಕೂಡ ಭಗವಂತನ ಕರುಣೆಯಿಂದನೇ ಆಗಿರುವಂಥದ್ದು ಅಂತ ನಾನಾ ಹಂತಗಳಲ್ಲಿ ಯಾವ ರೀತಿ ಅನುಸಂಧಾನ ಮಾಡಬೇಕು ಅಂತ ನಮಗೆಲ್ಲ ಶಾಸ್ತ್ರಜನ್ಯ ಜ್ಞಾನವನ್ನು ಭಗವಂತ ಕೊಟ್ಟರೂ ಕೂಡ ತತ್ ಕ್ಷಣದಲ್ಲಿ ನಾವು ಭಗವಂತನನ್ನು ಬರಿತೀವಿ ಆಮೇಲೆ ಮರ್ತು ಹೋಯ್ತು ಅದು ಈ ಎಲ್ಲ ಲೋಪದೋಷಗಳನ್ನು ಕ್ಷಮಾ ಮಾಡು ಕೃಷ್ಣಾರ್ಪಣೆ ನಿನಗೆ ಅಂತ ಅರ್ಪಣೆ ಮಾಡಿದರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ ಹೀಗೆ ಭಗವಂತನಿಗೆ ಅರ್ಪಣೆ ಮಾಡುವಾಗ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡ್ತೀವೋ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವಾಗ ಕೂಡ ಅದೇ ರೀತಿಯಾಗಿ ಹೇಳಬೇಕು ಹೇಳ್ತೀವಿ ಹೇಳಲೇಬೇಕು ಅಡುಗೆ ಏನು ಮಾಡೋಕ್ಕಾಗಿಲ್ಲ ರುಚಿಕರ ಆಗಿಲ್ಲ ಸಮಯ ಬೇರೆ ಹೊತ್ತಾಗಿದೆ ಆದರೂ ನಿಧಾನವಾಗಿ ಸಾವಧಾನದಿಂದ ಸ್ವೀಕಾರ ಮಾಡಿರಿ ಈ ರೀತಿಯಾಗಿ ಹೇಳಬೇಕು ಆಗ ಆ ಬಂದಿರತಕ್ಕಂಥ ಬ್ರಾಹ್ಮಣ ನಮ್ಮ ವಿನಯಶೀಲತೆಗೆ ಹ್ಞೂ ಎಲ್ಲ ಚೆನ್ನಾಗೆ ಮಾಡಿದ್ದೀವಿ ಹೊಟ್ಟೆ ತುಂಬ ಊಟ ಮಾಡಿರಿ ಅಂತ ವ್ಯಂಗ್ಯವಾಗಿ ಹೇಳೋದಲ್ಲ ಏನೂ ಮಾಡಲಿಕ್ಕಾಗಿಲ್ಲ ಇಷ್ಟೇ ನಾವು ಮಾಡಿರೋದು ಈ ರೀತಿಯಾಗಿ ನಾವು ವಿನಯಶೀಲವಾಗಿ ಭಕ್ತಿಯಿಂದ ಬ್ರಾಹ್ಮಣನ ಕುರಿತು ಹೇಳಿ ಪ್ರಾರ್ಥನೆ ಮಾಡಿ ನಿಧಾನಕ್ಕ ಊಟ ಮಾಡಿರಿ ಈ ರೀತಿಯಾಗಿ ನಾವು ಹೇಳಿದಾಗ ನಮ್ಮ ಎಲ್ಲ ದೋಷಗಳನ್ನು ಮುಚ್ಚಿಟ್ಟು ಪ್ರಶಂಸೆಯನ್ನು ಮಾಡ್ತಾರಲ್ವ ಅದೇ ರೀತಿಯಾಗಿ ಭಗವಂತನು ಕೂಡ ನಾವು ಹೇಳಬೇಕು ಆಗ ಭಗವಂತನ ಮನ ಮತ್ತೆ ಅನುಗ್ರಹ ಮಾಡ್ತಾನೆ ಆ ಕಾರಣಕ್ಕಾಗಿ ನಾವು ಕಾಯಿಕ ವಾಚಿಕ ಮಾನಸಿಕ ನಾನಾ ರೀತಿಯಾಗಿರ್ತಕ್ಕಂಥ ದೋಷಗಳೆಲ್ಲ ಆಗಿದ್ರೂ ಕೂಡ ಅದನ್ನು ಕ್ಷಮಾ ಮಾಡುವ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರ್ರಮಾಪತೆ ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತದಸ್ತುತೆ ಕಾಯೇನ ವಾಚ ಮನಸೇಂದ್ರಿಯೇವ ಇತ್ಯಾದಿ ಎಲ್ಲ ಹೇಳೋದು ಯಾಕೆ ಅಂಥೇಳಿದ್ರೆ ಒಂದು ಪದಾರ್ಥವನ್ನು ಸಿದ್ಧ ಮಾಡುವಂಥ ಸಂದರ್ಭದಲ್ಲಿ ಹರಿವಿಸ್ಮರಣೆಯಿಂದ ಪ್ರಾರಂಭ ಮಾಡಿ ನಾನಾ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳೆಲ್ಲ ಆಗತ್ತೆ ಆ ಎಲ್ಲ ಲೋಪದೋಷಗಳನ್ನು ಪರಮಾತ್ಮನಲ್ಲಿ ಪಾಯಶ್ಚಿತ್ಯಪೂರ್ವಕವಾಗಿ ಇದನ್ನು ಕ್ಷಮಾ ಮಾಡು ಇನ್ನು ಮುಂದೆ ಈ ರೀತಿಯಾಗಿರ್ತಕ್ಕಂಥ ದೋಷಗಳು ಗಟ್ಟಚದಂತೆ ಅನುಗ್ರಹ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿ ಕೃಷ್ಣಾರ್ಪಣಾ ಬುದ್ಧಿಯಿಂದ ಸಮರ್ಪಣೆ ಮಾಡಿದರೆ ಭಗವಂತ ಆ ಎಲ್ಲ ದೋಷಗಳನ್ನು ಮರೆತು ಆ ಭಕ್ತಿಗೆ ಮೆಚ್ಚಿ ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ ಭಕ್ತಿ ಮಂತ್ರ ಕ್ರಿಯೆ ಎಲ್ಲ ಹಂತದಲ್ಲೂ ಲೋಪ ಮಾಡಿದರೂ ಕೂಡ ಈ ಪೂಜೆ ಸ್ವತಃ ಅಪೂರ್ಣವೇ ಆಗಿದ್ದರೂ ಕೂಡ ನಿನ್ನ ದಯೆಯಿಂದ ಅದು ನಿನಗೆ ತೃಪ್ತಿಕರ ಆಗಲಿ ಪೂರ್ಣ ಅಂತ ಅನಿಸ್ಕೊಳ್ಳಿ ಈ ತ್ರಿಕರ್ಣಗಳಿಂದ ದೋಷ ನನ್ನ ಸ್ವಭಾವ ಆದ್ದರಿಂದ ಎಲ್ಲ ದೋಷಗಳನ್ನು ಕೂಡ ನೀನು ಕ್ಷಮಾ ಮಾಡು ಈ ವಿಹಿತ ಕರ್ಮಗಳನ್ನು ನಿನಗೆ ಅರ್ಪಣೆ ಮಾಡ್ತಿದ್ದೀನಿ ಅಂತ ಈ ರೀತಿಯಾಗಿ ಅರ್ಪಣೆ ಮಾಡಿದ್ರೆ ಭಗವಂತ ಅದನ್ನು ಕ್ಷಮಾ ಮಾಡಿಯೇ ಮಾಡ್ತಾನೆ ಅಕಸ್ಮಾತ್ ಅರ್ಪಣೆಗೆದ ಮುಂಚೆ ಭಗವಂತನ ಸ್ಮರಣೆ ಮಾಡೋದು ಮರೆತು ಹೋಯಿತು ಉಣು ತುಣುತಾ ಮೈ ಮರೆತು ಮೈ ಮರೆತು ಅಂತಂದರೆ ಎಚ್ಚರ ಇಲ್ಲದೆ ಅಂತ ಅರ್ಥ ಅಲ್ಲ ಭಕ್ತಿ ಪರವಶನಾಗಿ ಮೈ ಮರೆತು ಅಥವಾ ಉಣುತುಣುತ ವಿಷಯ ಪದಾರ್ಥಗಳ ಭೋಗದಲ್ಲಿ ತನ್ಮಯನಾಗಿ ಪರವಶನಾಗಿ ಭಗವಂತನನ್ನೇ ಮರೆತು ಆಮೇಲೆ ಉದರದಲ್ಲಿರ್ತಕ್ಕಂಥ ವೈಶ್ವ ವೈಶ್ವಾನರ ನಾಮಕ ಪರಮಾತ್ಮನಿಗೆ ಇದು ರುಚಿಕರವಾಗಿರ್ತಕ್ಕಂಥ ಅನ್ನದಾಹುತಿಯಿಂದ ಭಕ್ತಿಯಿಂದ ಮೈಮರೆತು ಊಟ ಮಾಡ್ತಾ ಮಾಡ್ತಾ ಆಮೇಲೆ ಕೃಷ್ಣಾರ್ಪಣ ಅಂದರೂ ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹಿಸ್ತಾನೆ ಆದರೆ ನಾವು ಪಾಪಿಗಳು ಹಾಗೂ ಮಾಡೋದಿಲ್ಲ ಭಕ್ತಿಯಿಂದ ಮೈಮರೆತು ಊಟವನ್ನು ಮಾಡೋದಿಲ್ಲ ಹೊಟ್ಟೆ ಹಸ್ದಿರತ್ತೆ ಗಬ ಗಬ ಗಬ ಅಂತ ಪಶುಗಳು ತಿಂದಂತೆ ತಿಂದುಬಿಡ್ತೀವಿ ಅದು ತಪ್ಪು ಇದು ಪ್ರಾಣಾಗ್ನಿಹೋತ್ರ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಆ ರೀತಿಯಾಗಿ ಅನುಗ್ರಹ ಅನು ಅನುಸಂಧಾನವನ್ನು ಮಾಡಬೇಕು ನಮಗೆ ಅನ್ನ ರುಚಿಯಾಗಿರುತ್ತೆ ಹೊಟ್ಟೆ ಹಸ್ತಿರುತ್ತೆ ಪಶುಗಳಂತೆ ಗ ಗಬಗಬನೆ ತಿಂದರೆ ಅದು ವೈಶ್ವಾನರ ಯಜ್ಞ ಅಂತ ಕರೆಸ್ಕೊಳ್ಳಲ್ಲ ಹಿಂದೆ ಹೇಳ್ದಂಗೆ ಚಾಂದೋಗ್ಯ ಉಪನಿಷತ್ ತಿಳಿಸೋಂಗೆ ಬೂದಿ ಮೇಲೆ ಹೋಮ ಮಾಡಿದ್ರೆ ಏನು ಫಲವೋ ಆ ರೀತಿ ಆಗ್ತಾಯಿದೆ ಅದು ನಮ್ಮ ಪಾಪಗಳು ದಹನ ಆಗೋಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಅನುಸಂಧಾನ ಅರ್ಪಣೆ ಮಾಡಬೇಕು ಬರೆ ಪದಾರ್ಥಗಳು ರುಚಿ ನಮಗೆ ಹಶುವಾಗಿತ್ತು ಅಂತ ಅಷ್ಟೇ ಅಲ್ಲ ಸುಖಾನುಭವದಲ್ಲಿ ಮೈ ಮರೆತು ಬಿಡ್ತೀವಿ ಎಷ್ಟೋ ದಿನ ಆಗಿತ್ತು ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಭೋಜನ ಮಾಡಿದೆ ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಉಪಕಾರ ಮಾಡಿರ್ತಕ್ಕಂಥ ಭಗವಂತನನ್ನು ಮರೆತು ನಾವು ಸುಖದಲ್ಲಿ ಮೈ ಮರೆತು ಪರವಶನಾಗಿ ಊಟ ಮಾಡ್ತೀವಿ ಆ ರೀತಿಯಾಗಿ ಮಾಡಬಾರ್ದು ಆ ಸುಖ ಎಷ್ಟು ಮಟ್ಟಿಗಿದೆ ಅಂತಾದರೆ ಇಷ್ಟೆಲ್ಲ ಪ್ರಾಪ್ತಿ ಮಾಡಿರ್ತಕ್ಕಂಥ ಭಗವಂತನ ನೆನಪೇ ಆಗೋದಿಲ್ಲ ನಮಗೆ ಆಗಲೂ ಅವನ ನೆನಪು ನಮಗೆ ಬರಬೇಕು ಅಂತ ನಾವು ಜೀವನ್ಮುಕ್ತರಾಗಿರಬೇಕು ಆ ಹಂತವನ್ನು ತಲುಪಬೇಕಷ್ಟೇ ಅಂತ ಹೀಗೆ ನಾವು ಉಣಿತು ಉಣಿತ ಮೈ ಮರೆದು ಆ ಉಂಡೆ ಎಂಜಲನ್ನೇ ವೈಶ್ವಾನರರಿಗೆ ಉಣಿಸ್ದಂಗೆ ಆಗತ್ತೆ ಇದು ಅಪರಾಧ ಸರಿ ಅಷ್ಟೇ ಇದೊಂದೇ ಅಪರಾಧ ಅಂತಲ್ಲ ನಾವು ಊಟ ಮಾಡಿದ ಮೇಲೆ ಉಳಿದಿದ್ದನ್ನು ಉದ್ದಿಷ್ಟ ಏನಿದೆಯಲ್ಲ ಶೇಷ ಅದನ್ನು ಬೇರೆಯವರಿಗೆ ಉಣಿಸಿದ್ರು ಅಥವಾ ಬಡಿಸಿದ್ರೂ ಕೂಡ ಅದು ಎಂಜಲಂತೆ ಆಗತ್ತೆ ಅದರಿಂದ ಉಂಡವನಿಗೂ ದೋಷ ಉಣಿಸ್ದವನಿಗೂ ದೋಷ ಅನ್ನೋದಾಗತ್ತೆ ಈ ಪಾಪವದಿಂದ ಬಿಡುಗಡೆ ಆಗಬೇಕು ಅಂತಾದರೆ ಒಂದೇ ಒಂದು ಉಪಾಯ ಅಂತಾದರೆ ಕೃಷ್ಣಾರ್ಪಣಾ ಬುದ್ಧಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಆಗ ಪರಮಾತ್ಮ ಕ್ಷಮೆ ಮಾಡ್ತಾನೆ ಹಾಗಾದರೆ ನಾವು ಮಧ್ಯದಲ್ಲಿ ಅರ್ಪಣೆ ಮಾಡಿದ್ದೇನೆಂದರೆ ಅರ್ಧ ಊಟ ಆಗಿದೆ ಈಗ ಕೃಷ್ಣಾರ್ಪಣ ಅನ್ನೋ ಸ್ಮರಣೆ ಬಂದಿದೆ ಅರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಕೇಳಿದ್ರೆ ದಾಸು ಸುಂದರವಾಗಿರ್ತಕ್ಕಂಥ ದೃಷ್ಟಾಂತದಿಂದ ತಿಳಿಸ್ತಾರೆ ತಾಯಿ ಉಣಬೇಕಾದ್ರೆ ಮಗು ತುತ್ತಿಗೆ ಕೈ ಒಡ್ಡುತ್ತೆ ತಾಯಿ ತಾನ ತಾನು ಮಾತ್ರ ಊಟ ಮಾಡಿಲ್ಲ ಮಗುವಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಆಮೇಲೆ ಮಗುವನ್ನ ಆಟ ಆಡಲಿಕ್ಕೆ ಬಿಟ್ಟು ಆಮೇಲೆ ತಾಯಿ ಬಂದು ಊಟ ಕೂತಿರ್ತಾಳೆ ಆಗಲೂ ಮಗು ಕೈ ಒಡ್ಡತ್ತೆ ಅದಕ್ಕೆ ಎಂಜಲು ಅನ್ನೋ ಭಾವನೆ ಇಲ್ಲ ತಾಯಿ ಎಂಜಲು ಮಗುವಿಗೆ ದೋಷ ಆಗೋದೂ ಇಲ್ಲ ಅದು ಗುರು ಜ್ಞಾನಿಗಳಿಗೆ ಮಾತ್ರ ದೋಷ ಅಂಥೇಳಿ ಅಷ್ಟೇ ಅಲ್ಲ ಮಗು ಸಿಟ್ಟು ಮಾಡಲ್ಲ ನೀನು ಯಾಕೆ ನನಗೆ ಕೊಡದೆ ನೀನು ಮಾತ್ರ ಊಟ ಮಾಡ್ತಿದ್ದೀಯಾ ಅಂತ ಯಾವತ್ತೂ ಕೇಳೋದಿಲ್ಲ ಈಗ ಕೊಡುವನ್ನತ್ತೇ ತೃಪ್ತಿ ಪಡತ್ತೆ ಕೊಡದಿದ್ದರೆ ಅಳತ್ತೆ ಮಗು ತನಗೆ ಊಟ ಆಗಿದೆ ಆದರೂ ಕೂಡ ತಾಯಿಗೆ ಗೊತ್ತು ಮಗುವಿನ ಊಟ ಆಗಿದೆ ಅಂತ ಮಗುವಿಗೆ ಪರಿಕಲ್ಪನೆಯೇ ಇಲ್ಲ ಆದರೂ ಕೊಡದೇ ಇದ್ದ ತಾಯಿ ಕೊಡದೇ ಇದ್ದರೆ ತಿನ್ನಿಸದೇ ಇದ್ದರೆ ಮಗು ಅಳತ್ತೆ ಹಾಗೆ ಭಗವಂತನು ಕೂಡ ಭಕ್ತಿಯಿಂದ ಉಂಡಿರ್ತಕ್ಕಂಥ ಅನ್ನವನ್ನು ಕೃಷ್ಣಾರ್ಪಣೆ ಮಾಡುವಂತಾನೆ ನಾವು ಭಗವಂತನಿಗೆ ಕೃಷ್ಣಾರ್ಪಣ ಬುದ್ಧಿಯಿಂದ ಸಮರ್ಪಣೆ ಮಾಡದೇ ಇದ್ದರೆ ನಮ್ಮ ಮೇಲೆ ಮಾಡಿದ್ರೆ ಮೊದಲೇ ಯಾಕೆ ಮಾಡಲಿಲ್ಲ ಅಂತ ಈಗ ಮಾಡಿದರೂ ಕೂಡ ಮೊದಲು ಯಾಕೆ ಮಾಡಲಿಲ್ಲ ಅಂತ ಸಿಟ್ಟಿಗಳೆಲ್ಲ ನಮ್ಮ ಅನಂತ ಅಪರಾಧಗಳನ್ನು ಕ್ಷಮಾ ಮಾಡಿ ಸ್ವೀಕಾರ ಮಾಡ್ತಾನೆ ಮೊದಲೇ ಕೃಷ್ಣಾರ್ಪಣ ಬುದ್ಧಿಯಿಂದ ಉಂಡಿದ್ರೆ ಇನ್ನು ಹೆಚ್ಚು ನಮ್ಮ ಮೇಲೆ ಅನುಗ್ರಹವನ್ನು ಈಗಲಾದರೂ ಸಮರ್ಪಿಸದೇ ಇದ್ದರೆ ನಮ್ಮನ್ನು ಮಾಡಲ್ಲ ಭಗವಂತ ಅಷ್ಟೇ ಅಲ್ಲ ಗೀತೆ ಒಳಗೆ ಹೇಳ್ತಾನೆ ಬುಂಜತೇ ತು ಏ ಪಚಂತಿ ಆತ್ಮ ಕಾರಣಾತ್ ನನಗೆ ಸಮರ್ಪಣೆ ಮಾಡಬೇಕು ಅನ್ನೋ ಅಭಿಪ್ರಾಯ ಇಲ್ಲದೆ ತಾನೇ ಉಣ್ತಕ್ಕಂಥ ಜೀವ ಅವನು ಪಾಪಿಗಳು ಪಾಪವನ್ನೇ ಉಣ್ತಾನೆ ಅಂತ ಕರ್ಮವನ್ನು ಅರ್ಪಣೆ ಮಾಡದೆ ಬಿಟ್ರೆ ಆ ಪುಣ್ಯಕರ್ಮವನ್ನು ಆ ತತ್ವಾಭಿಮಾನಿಗಳ ಹೆಸರಿನಿಂದಲೇ ಇರ್ತಕ್ಕಂಥ ತತ್ವಾಭಿಮಾನಿ ದೈತ್ಯರದನ್ನು ಅಪಹಾರ ಮಾಡಿಕೊಂಡು ಹೋಗ್ತಾರೆ ಒಡೆಯರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವರು ಅಂತ ಅವರು ಕಾಯ್ತಾನೆ ಇರ್ತಾರೆ ಆ ತತ್ವಾಭಿಮಾನಿ ದೈತ್ಯರು ಅದನ್ನು ಕರ್ಮವನ್ನು ಅರ್ಪಣೆ ಮಾಡದೆ ಬಿಟ್ಟಿರ್ತಕ್ಕಂಥ ಶುಭ ಅಪಹಾರ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕರ್ಮದ ಸುರಕ್ಷತೆ ಅಂತಾದರೆ ಭಗವಂತನಲ್ಲಿ ಕೃಷ್ಣಾರ್ಪಣಾ ಬುದ್ಧಿಯಿಂದ ಅರ್ಪಣೆ ಮಾಡೋದು ಒಂದೇ ಮಾರ್ಗ ಪಾಪಕರ್ಮವನ್ನು ಹೆಚ್ಚಿನ ದುಃಖವನ್ನು ಅನುಭವಿಸುವಂತೆ ಮಾಡ್ತಾನೆ ಭಗವಂತ ಅರ್ಪಣೆ ಮಾಡದೆ ಬಿಟ್ಟರೆ ಆದ್ದರಿಂದ ದ್ವಂದ್ವ ಕರ್ಮಗಳನ್ನು ಕೂಡ ಪೂಜಾತ್ಮೇನ ಪುಣ್ಯಕರ್ಮಗಳ ಸಮರ್ಪಣೆ ಪರಿಮಾರ್ಜನತ್ವೇನ ಪಾಪಕರ್ಮಗಳ ಸಮರ್ಪಣೆಯನ್ನು ಭಗವಂತನಿಗೆ ಮಾಡಿದರೆ ಆ ಪಾಪಕರ್ಮದ ದೋಷಗಳು ನಮಗೆ ತಗಲುದೇ ಇದ್ದಂಗೆ ಅದನ್ನು ಸುಟ್ಟಾಕ್ತಾನೆ ಪುಣ್ಯಕರ್ಮಗಳಿಗೆ ನಮಗೆ ಸುಖವನ್ನು ಕೊಡ್ತಾನೆ ಭಗವಂತ ಇಲ್ಲಿ ಜನನಿ ಸಮಯದಲ್ಲಿ ಅರ್ಭಕ ಕೈ ಒಡ್ಡುವಲ್ಲಿ ಅಂತ ಅರ್ಭಕ ಅಂದರೆ ಶಿಶು ಅಂದರೆ ಆ ಮಗುವಿಗೆ ಎಂಜಲು ಅಂತ ಗೊತ್ತಿಲ್ಲ ತಾಯಿ ಇದುವರೆಗೆ ಉಣಿಸ್ಲಿಲ್ಲ ಅಂತ ಸಿಟ್ಟು ಮಾಡಲ್ಲ ಈಗ ಕೊಡದೆ ಇದ್ದರೆ ಅಳ್ತಾನೆ ಅಂತ ಈ ರೀತಿ ಎಲ್ಲ ಹೇಳಿದ್ವಲ್ಲ ಹಾಗಾದ್ರೆ ಮಗುವಿಗೂ ಆ ಭಗವಂತನಿಗೂ ಏನು ವ್ಯತ್ಯಾಸ ಅಂತಾದರೆ ಮಗುವಿಗೂ ಭಗವಂತನಿಗೂ ಇಷ್ಟೇ ವ್ಯತ್ಯಾಸ ಮಗುವಿಗೆ ಇದು ಎಂಜಲು ಪರಿಜ್ಞಾನ ಇಲ್ಲ ಭಗವಂತ ಪರಮಜ್ಞಾನಿಯವನು ಭಗವಂತ ತಿಳಿದಿದ್ದರೂ ಕೂಡ ಭಕ್ತಿಗೆ ಮೆಚ್ಚಿ ನಮ್ಮನ್ನು ಕ್ಷಮೆ ಮಾಡಿ ಆ ವಿಷಯದಲ್ಲಿ ತಿಳಿಯದವನಂತೆ ತಾನು ನಟನೆಯನ್ನು ಮಾಡ್ತಾನಷ್ಟೆ ಹಿಂದೆ ಋಷಿಪತ್ನಿಯರು ಕೊಟ್ಟನ್ನು ಶಬರಿ ಕೊಟ್ಟಿರ್ತಕ್ಕಂಥ ಫಲ ಎಲ್ಲವನ್ನು ಸ್ವೀಕಾರ ಮಾಡ್ದಾದ್ರೆ ಭಕ್ತಿಯೇ ಪ್ರಧಾನ ಭಕ್ತಿಗೆ ಮೆಚ್ಚಿ ಅದನ್ನು ಸ್ವೀಕಾರ ಮಾಡಿ ಅವರಿಗೆ ಪರಭಾನುಗ್ರಹವನ್ನು ಮಾಡಿದಂತಹ ಅದೇ ರೀತಿಯಾಗಿ ಪರಮಾತ್ಮ ಸ್ವೀಕಾರ ಮಾಡಿ ಜೀವನ ಉದ್ಧಾರ ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ